ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆ ಕೇಳುವುದು ಶಬರಿ ಗೋಪಿಕಾಸ್ತ್ರೀಯರು ಋಷಿಪತ್ನಿಯರು ಮತ್ತು ತ್ರಿವಕ್ರಯರ ದೃಷ್ಟಾಂತದಿಂದ ಭಗವಂತನಿಗೆ ಭಕ್ತಿಯಿಂದ ಏನನ್ನೇ ಸಮರ್ಪಣೆ ಮಾಡಿದರೂ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಭಕ್ತಿಯೇ ಪ್ರಧಾನ ಅನ್ನೋದನ್ನು ದೃಷ್ಟಾಂತಗಳ ಮೂಲಕ ಇಲ್ಲಿ ತಿಳಿಸ್ತಾರೆ ಅಬುಜ ಜಾಂಡೋದರನು ಇಡೀ ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿ ಧರಿಸಿರ್ತಕ್ಕಂಥ ಪರಮಾತ್ಮ ಶಬರಿ ಅರ್ಪಣೆ ಮಾಡಿರ್ತಕ್ಕಂಥ ಫಲಗಳನ್ನು ಸ್ವೀಕಾರ ಮಾಡಿ ಅವಳನ್ನು ಅನುಗ್ರಹಿಸಿದ ಗೋಕುಲದಲ್ಲಿ ಗೋಪಿಕಾ ಸ್ತ್ರೀಯರಿಗೆ ಅನುಗ್ರಹವನ್ನು ಮಾಡಿದ ಋಷಿ ಪತ್ನಿಯರು ಕೊಟ್ಟಿರ್ತಕ್ಕಂಥ ವಿಪ್ರಪತ್ನಿಯರ ಅನ್ನವನ್ನು ಸ್ವೀಕಾರ ಮಾಡಿ ಅವರಿಗೂ ಅನುಗ್ರಹಿಸಿದ ಕುಬ್ಜೆ ಗಂಧವನ್ನು ಸಮರ್ಪಣೆ ಮಾಡಿದ್ರು ಅದನ್ನು ಸ್ವೀಕಾರ ಮಾಡಿ ಅವಳಿಗೆ ವಕ್ರತ್ವವನ್ನು ಪರಿಹಾರ ಮಾಡುವ ಮೂಲಕ ಅನುಗ್ರಹ ಮಾಡ್ದ ಆ ರೀತಿಯಾಗಿ ಭಗವಂತ ನಾವು ಏನನ್ನೇ ಸಮರ್ಪಣೆ ಮಾಡಿದ್ರು ಕೂಡ ಭಕ್ತಿಯಿಂದ ಸಮರ್ಪಣೆ ಮಾಡಿದ್ರೆ ಭಗವಂತ ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ತಾನೆ ಅಂತ ತಿಳಿಸಿದ್ರು ಶಬರಿ ಎಂಜಲ ನೂಂಡ ಎಂಜಲು ಅನ್ನೋದಕ್ಕೆ ಭಗವದ್ಗೀತೆಯಲ್ಲಿ ಉಚ್ಚಿಷ್ಟ ಅಂತ ಅರ್ಥ ಶೇಷ ಅನ್ನೋ ಅರ್ಥದಲ್ಲಿ ತಿಳ್ಕೊಬೇಕು ಅಂತ ತಿಳಿಸ್ತಾರೆ ಪಿತೃದೇವತೆಗಳಿಗೆ ಇಂತಹ ಶೇಷವೂ ಕೂಡ ಅಪ್ರಿಯವಾಗಿರ್ತಕ್ಕಂಥದ್ದು ಅಂತಹದನ್ನು ಭಗವಂತ ತಾನು ಸ್ವೀಕಾರ ಮಾಡ್ತಾನೆ ಅಂತಾದರೆ ಕೇವಲ ಭಕ್ತ ವಾತ್ಸಲ್ಯದಿಂದ ಅದನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ತಾನೆ ಅಂತ ಈ ರೀತಿಯಾಗಿ ತಿಳ್ಕೊಬೇಕು ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖ ಮಾಡಿರುವಂತೆ ಶ್ರೀರಾಮ ಸ್ವೀಕಾರ ಮಾಡಿದ್ದು ಶಬರಿ ಅರ್ಪಣೆ ಮಾಡಿರ್ತಕ್ಕಂಥ ಫಲ ಮಾತ್ರ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಎಂಜಲಿನ ಪ್ರಸ್ತಾಪ ಇಲ್ಲ ಅದು ಮಯಾತು ವನ್ಯಂ ಸಂಚಿತ ಪುರುಷರ್ಷಭ ತವಾರ್ತೆ ಪುರುಷ ಪಂಪಾಯ ಸ್ಥಿರ ಸಂಭವಂ ಅಂತ ಅಲ್ಲಿ ಎಲ್ಲೂ ಕೂಡ ಎಂಜಲಿನ ವಿಷಯವನ್ನು ಪ್ರಸ್ತಾಪ ಮಾಡಿಲ್ಲ ಇನ್ನು ವ್ಯಾಸದಾಸ ಸಿದ್ಧಾಂತ ಕೌಮುದಿಕಾರರು ಅಗ್ನೇಯ ಪುರಾಣದ ವಾಕ್ಯವನ್ನ ಹೇಳಿ ಆ ಶಬರಿ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಡ್ತಾರೆ ಶಬರಿ ಕನ್ಯಕ ಶುದ್ಧ ಪಥ್ಯೌ ಉಬರತೆ ಶುಭ ವಿರಕ್ತ ಸರ್ವಕಾಮೇಭ್ಯೋ ಭಗವದ್ಭಕ್ತಿಭೂಷಣ ಅಂತ ಭಗವದ್ ಭಕ್ತಿಭೂಷಣನಾಗಿರ್ತಕ್ಕಂಥವಳು ಶಬರಿ ಅಂತ ಮತ್ತೆ ವಿರಕ್ತಳಾಗಿರ್ತಕ್ಕಂಥವಳವಳು ಪರಮಾತ್ಮನನ್ನೇ ಕುರಿತು ಶ್ರೀರಾಮಚಂದ್ರನ ನಿರೀಕ್ಷೆಯಲ್ಲೇ ಇದ್ದವಳು ಅಂತ ಅಲ್ಲಿ ತಿಳಿಸ್ತಾರೆ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಅದ್ಭುತಕಾಯನಾಗಿರ್ತಕ್ಕಂಥ ಮಹಾ ವಿರಾಟ್ ರೂಪ ಇರ್ತಕ್ಕಂಥ ಪರಮಾತ್ಮನಿಗೆ ಕಾಡಿನಲ್ಲಿ ಶಬರಿ ನೀಡಿರ್ತಕ್ಕಂಥ ಫಲ ಗೋಕುಲದ ಹೆಣ್ಣುಗಳ ಅದರಾಮೃತದ ಸವಿ ಬೇಕಿತ್ತ ಋಷಿಪತ್ನಿಯರು ಕೊಟ್ಟಿರ್ತಕ್ಕಂಥ ಅನ್ನಬೇಕಿತ್ತ ಅಥವಾ ಕುಬುಜೆ ನೀಡಿರ್ತಕ್ಕಂಥ ಗಂಧ ಅಂತಹ ವಿರಾಡ್ ರೂಪಿಹರಿಗೆ ಯಾವ ಮೂಲೆಗದು ಅಂದರೆ ಭಕ್ತಿಯನ್ನು ಮೆಸತಕ್ಕಂಥ ಭಗವಂತ ಅದು ಬಿಡೋದಿಲ್ಲ ಸ್ವೀಕಾರ ಮಾಡಿದೆ ಅಂತ ಹೇಗೆ ಕಾಣ್ತೀವೋ ಅದೇ ರೀತಿಯಾಗಿ ವಿಭುಧ ಸೇವಿತ ಮುನಿಗಳ ವಿಭುಧ ಇಷ್ಟೆಲ್ಲ ಜ್ಞಾನಿಗಳಿಂದ ಸ್ತುತಿಯನಾಗಿರ್ತಕ್ಕಂತಹ ಪರಮಾತ್ಮ ಬಿಡುವನೇ ನಾವಿತ್ತ ಕರ್ಮಫಲ ನಾವು ಅರ್ಪಣೆ ಮಾಡಿರ್ತಕ್ಕಂಥ ಕರ್ಮಫಲವನ್ನು ಬಿಡ್ತಾನ ಇಲ್ಲ ಭಕ್ತರು ಭಕ್ತಿಯಿಂದ ಏನನ್ನ ಕೊಟ್ಟರು ಕೂಡ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅನ್ನೋದನ್ನು ತೋರಿಸ್ಲಿಕ್ಕಾಗಿ ಮೂರು ದುಷ್ಟಾಂತಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು ಇಲ್ಲಿ ಸಂಶಯ ಏನು ಅಂದರೆ ನಾವು ಭೋಜನ ಕಾಲದಲ್ಲಿ ಬಾಯಿ ಹಾಕ್ಕೊಂಡ ತುತ್ತನ್ನು ಅಗದು ರಸವನ್ನು ಚಪ್ಪರಿಸ್ತೇವೆ ಆಮೇಲೆ ಏನು ಮಾಡ್ತೀವಿ ನುಂಗಿ ಎಂಜಲನ್ನೇ ಹೊಟ್ಟೆಯೊಳಗಿರ್ತಕ್ಕಂಥ ವೈಶ್ವಾನ ರೂಪಿ ಪರಮಾತ್ಮನಿಗೆ ಪವಿತ್ರವಾಗಿರ್ತಕ್ಕಂಥ ಆಹುತಿ ಅಂತ ಸಮರ್ಪಣೆಯನ್ನು ಮಾಡ್ತೀವಿ ಈ ಅಂಚಲನ್ನು ಭಗವಂತ ಉಣ್ತಾನ ಉಣಬೇಕಾ ಅಂತ ಇದನ್ನು ವೈಶ್ವಾನರ ಯಜ್ಞ ಅಥವಾ ಪ್ರಾಣಾಗ್ನಿಹೋತ್ರ ಅಂತ ಅನುಸಂಧಾನ ಮಾಡಬೇಕಂತ ಪ್ರಶ್ನೆ ಬಂದರೆ ಮುಖದಲ್ಲಿರ್ತಕ್ಕಂಥ ಅಗ್ನಿ ಬಾಯಿಯಲ್ಲಿರ್ತಕ್ಕಂಥ ಅಗ್ನಿ ಅನ್ನವನ್ನು ಅಲ್ಲೇ ಒಂದು ಹಂತದವರೆಗೆ ಅದನ್ನು ಪಚನ ಮಾಡಿ ಅಲ್ಲೇ ಇರ್ತಕ್ಕಂಥ ಭಗವಂತನಿಗೆ ಸಮರ್ಪಣೆ ಮಾಡ್ತಾನೆ ಅಂತ ಉಪನಿಷತ್ತು ತಿಳಿಸ್ತಾಯಿದೆ ನಾವು ಅಗಿದು ಅನ್ನ ರಸವನ್ನು ಸವಿಯೋದು ಅಂತಾದರೆ ಇದೆ ಆದರೂ ಕೂಡ ಅದು ನಮ್ಮ ಎಂಜರ್ ಆಗಲಿಲ್ವಾ ಅಂತ ಕೇಳಿದ್ರೆ ಗೋವಿಂದ ನಾಮಸ್ಮರಣೆಯನ್ನು ಮಾಡ್ತಾ ಭಕ್ತಿಯಿಂದ ಅಗಿದು ರಸವನ್ನ ಪರೀಕ್ಷೆ ಮಾಡಿ ಇದು ಚೆನ್ನಾಗಿದೆ ಭಗವಂತ ಇದರಿಂದ ಪ್ರೀತನಾಗಲಿ ನಮಗೆ ಶಾರೀರಿಕ ಮಾನಸಿಕ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ರೀತಿಯಾಗಿ ಅರ್ಪಣೆ ಮಾಡುವಂಥದ್ದು ಈ ರೀತಿಯಾಗಿರ್ತಕ್ಕಂಥ ಅನುಸಂಧಾನ ಸಾಮಾನ್ಯ ಜನರಿಂದ ಸಾಧ್ಯನಾ ಎಷ್ಟು ಜನ ಈ ರೀತಿಯಾಗಿ ಮಾಡೋದು ಸಾಧ್ಯ ಅಂತ ಕೇಳಿದ್ರೆ ಬುಂಜಿಸು ಅರ್ಪಿಸವ ಬುಂಜಿಸಿ ಅರ್ಪಿಸವನಡೆಗೆ ಅಂತ ಉಣತುಣತ ಮೈ ಮರೆದು ಕೃಷ್ಣ ಅರ್ಪಣವೆನ್ನಲು ಜನನಿ ಭೋಜನ ಸಮಯದಲ್ಲಿ ಅರ್ಭ ಕ ಶಿಶು ಕೈ ಒಡ್ಡುವದಲ್ಲಿ ತಿಳಿಸ್ತಾರಲ್ಲ ಹಾಗೆ ಅಂತ ಇಂತಹ ಪರಮಾತ್ಮ ಮಿಪಿನದಿ ಶಬರಿ ಅಂಜಲನುಂಡ ಶಬರಿ ಕನ್ಯೆಯಾಗಿದ್ದಾಗಲೇ ಪತಿ ಉಗವನ್ನು ಹೊಂದಿ ವಿರಕ್ತ ಜೀವನವನ್ನು ನಡೆಸಿರ್ತಕ್ಕಂಥ ಪುಣ್ಯಚೇತನ ಮಹಾನ್ ಭಗವದ್ಭಕ್ತೆ ರಾಮನ ನಿರೀಕ್ಷೆಯನ್ನು ಮಾಡ್ತಿದ್ಲು ರಾಮ ಬಂದಾಗ ತಾನೇ ಸಂಗ್ರಹ ಮಾಡಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಫಲವನ್ನು ಸಮರ್ಪಣೆ ಮಾಡಿದ್ಲು ಆದ್ದರಿಂದ ಶೇಷ ಅಂತ ಅರ್ಥ ಮಾಡಬೇಕೆ ಹೊರತು ಉಚ್ಚಿಷ್ಟ ಅಂತ ಅಲ್ಲ ಭಗವದ್ಗೀತೆಯಲ್ಲಿ ಸಾತ್ವಿಕ ರಾಜಸ ತಾಮಸ ಆಹಾರ ಮೂರು ರೀತಿಯಾಗಿ ಅದರ ಪ್ರಕಾರವನ್ನು ತಿಳಿಸಿ ಹೇಳ್ತಾರೆ ಸಾತ್ವಿಕ ಆಹಾರ ಅನ್ನೋದು ಹೇಗಿರಬೇಕು ಅಂದರೆ ಆಯುಷ್ ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವರ್ಧನಾ ರಸ್ಯಾ ಸ್ನಿಗ್ಧ ಹೃದಯ ಆಹಾರ ಸಾತ್ವಿಕ ಪ್ರಿಯ ಆಯುಷ್ಯ ಉತ್ತಮವಾಗುವಂಥದ್ದು ಚಿತ್ತಶುದ್ಧಿ ಬಲ ಮತ್ತು ಆರೋಗ್ಯಗಳನ್ನು ಹೆಚ್ಚಿಸ್ತಕ್ಕಂಥ ಒಂದು ಸಲ ಸೇವನೆ ಮಾಡಿದರೂ ಕೂಡ ಬಹಳ ಕಾಲ ಸುಖವನ್ನು ಕೊಡ್ತಕ್ಕಂಥ ತತ್ಕಾಲದಲ್ಲಿಯೂ ಅಂದರೆ ಸೇವನೆ ಮಾಡುವಂಥ ಕಾಲದಲ್ಲೂ ಕೂಡ ಸುಖ ನೀಡ್ತಕ್ಕಂಥ ರುಚಿಕರವಾಗಿರ್ತಕ್ಕಂಥ ಸ್ನಿಗ್ಧವಾದ ಮತ್ತೆ ಮತ್ತೆ ಸೇವನೆ ಮಾಡಬೇಕು ಅಂತ ಅಪೇಕ್ಷೆ ಬರ್ತಕ್ಕಂಥ ಆಹಾರ ಸಾತ್ವಿಕ ಸ್ವಭಾವದವರಿಗೆ ಪ್ರಿಯ ಅಂತ ಆಗತ್ತೆ ಇಂತಹ ಸಾತ್ವಿಕವಾಗಿರ್ತಕ್ಕಂಥ ಆಹಾರವನ್ನೇ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ಇದು ಅನಿಷಿದ್ಧವಾಗಿರಬೇಕು ರಾಜಸ ತಾಮಸ ಆಹಾರಗಳು ನಿಷಿದ್ಧ ಸುರುಚಿ ರುಚಿರ ಸುಗಂಧ ಶುಚಿ ಅಂತ ಹಿಂದಿನ ಪದ್ಯಗಳಲ್ಲಿ ತಿಳಿಸಿದ್ರಲ್ಲ ಆ ರೀತಿಯಾಗಿರ್ತಕ್ಕಂಥ ಪದಾರ್ಥವನ್ನೇ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಬೇಕು ಅಂದರೆ ಈ ತಾಮಸ ಆಹಾರ ಯಾರಿಗೆ ಪ್ರಿಯ ಆಗತ್ತೆ ಅಂದರೆ ಉಚ್ಚಿಷ್ಟಮಿಚಾಮೇದ್ಯಂ ಭೋಜನ ತಾಮಸಪ್ರಿಯ ಅಂತ ತಾಮಸ ಸ್ವಭಾವದವರಿಗೆ ಈ ಎಂಜಲಾಗಿರ್ತಕ್ಕಂಥದ್ದು ಅಶುಚಿಯಾಗಿರ್ತಕ್ಕಂಥ ಎಲ್ಲ ಆಹಾರ ಪ್ರಿಯ ಆಗತ್ತೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ತಿಳಿಸ್ತಾನೆ ಇನ್ನು ಗೋಪಿಕಾಸ್ತ್ರೀಯರ ವಿಷಯದಲ್ಲಿ ಕಾಮಭಾವನೆಯಿಂದ ಕೃಷ್ಣನಲ್ಲಿ ಭಕ್ತಿ ಮಾಡಿದರೂ ಅಲ್ಲೂ ದೋಷ ಇದೆ ಕಂಸ ಭಯದಿಂದ ಕೃಷ್ಣನನ್ನು ಕಂಡ ಶಿಶುಪಾಲ ಮುಂತಾದವರು ಕ್ರೋಧದಿಂದ ಕಂಡರು ಅಂತ ಭಾಗವತ ವರ್ಣನೆ ಮಾಡುತ್ತೆ ಇವರ ಭಕ್ತಿ ಕಾಮ ಕ್ರೋಧಾದಿಗಳಿಂದ ಕಲುಷಿತ ಆಗಿತ್ತು ಆದರೂ ಅದನ್ನು ಭಗವಂತ ಸ್ವೀಕಾರ ಮಾಡಿದ ಅದಕ್ಕೆ ಅಗ್ನಿಪುರಾಣದ ವಾಕ್ಯವನ್ನು ತಿಳಿಸಿ ವಿರಕ್ತ ಸರ್ವಕಾಮೇಭ್ಯೋ ಭಗವದ್ಭಕ್ತಿಭೂಷಣ ಅಂತ ಎಲ್ಲ ವಿಶೇಷಗಳನ್ನು ಪರಿತ್ಯಾಗ ಮಾಡಿ ವಿರಕ್ತ ಜೀವನವನ್ನು ನಡೆಸಿರ್ತಕ್ಕಂಥ ಶ್ರೇಷ್ಠ ಭಕ್ತ ಅಂತಾದ್ರೂ ಶಬರಿ ಭಗವದ್ಭಕ್ತಿಯಿಂದ ಭೂಷಿತಳಾಗಿದ್ಲು ಅಂತ ಅಲ್ಲಿ ವರ್ಣನೆಯನ್ನು ಮಾಡ್ತಾರೆ ಇನ್ನು ಗೋಕುಲದಲ್ಲಿ ಅಭಲೆಯರನ್ನು ಉಳಿಸಿದನು ಶರತ್ಕಾಲದ ಬೆಳದಿಂಗಲ್ ರಾತ್ರಿಯಲ್ಲಿ ಕೃಷ್ಣ ಕೊಳಲಿನ ನಾದವನ್ನು ಗಾನವನ್ನು ಮಾಡಿದಾಗ ಗೋಕುಲದಲ್ಲಿರ್ತಕ್ಕಂಥ ಸ್ತ್ರೀಯರೆಲ್ಲರ ಅಬಲೆಯರು ಅದನ್ನು ಕೇಳಿ ಮೈಮರ್ತಿ ಓಡೋಡಿ ಕೃಷ್ಣನಿಗಾಗಿ ಬರ್ತಾರೆ ಕೃಷ್ಣ ಹೇಳ್ತಾನೆ ಪತಿ ಪುತ್ರರ ಗುರು ಹಿರಿಯರ ಸೇವೆ ಅನ್ನೋದು ನಿಮಗೆ ಧರ್ಮ ಹೋಗ್ರಿ ಅಂತ ಮತ್ತೆ ಪರಿಪರಿಯಾಗಿ ಕೃಷ್ಣ ಹೇಳಿದ್ರೆ ಪತಿ ಪುತ್ರ ಎಲ್ಲನೂ ನೀನೆ ಬೇರೆ ಎಲ್ಲರೂ ಕೂಡ ಒಂದು ಜನ್ಮದ ಬಂಧುಗಳು ಜನ್ಮ ಜನ್ಮಾಂತರದ ಬಂಧು ಅನಂತ ಜನ್ಮಗಳು ಕೂಡ ಶಾಶ್ವತ ಬಂಧುವಾಗಿರ್ತಕ್ಕಂಥ ಒಬ್ಬನೇ ವ್ಯಕ್ತಿ ಅಂತ ಆದರೆ ಅದು ನೀನೆ ಅನಿಮಿತ್ತ ಬಂಧು ನಿತ್ಯಾಭಿಯೋಗಿ ಅನ್ನಿಸ್ಕೊಂಡು ಹಂಗೆ ಅಸೂಜ್ಯ ರಾಶಿ ಸಂಸಾರಾವಸ್ಥೆ ಮತ್ತು ಮೋಕ್ಷ ಎಲ್ಲೂ ವಿಯೋಗ ಅನ್ನೋದೇ ಇಲ್ಲ ಆ ರೀತಿಯಾಗಿರ್ತಕ್ಕಂಥ ಅನಿಮಿತ್ತ ಬಂದು ಶಾಶ್ವತ ಬಂದು ಅಂತಾದರೆ ನೀನೇ ಆದ್ದರಿಂದ ನಿನ್ನ ಸೇವೆಯೇ ನಮಗೆ ಪರಮಧರ್ಮ ಅಂತ ಹೇಳಿದರು ಗೋಪಿಕಾ ಸ್ತ್ರೀಯರು ಪತ್ನಿ ಪುತ್ರರನ್ನೆಲ್ಲ ತ್ಯಾಗ ಮಾಡಿ ಬಂದಿರತಕ್ಕಂಥ ಕೃ ಕೃಷ್ಣ ಒಲಿಸ್ದ ಅವರ ಜೊತೆಗೆ ರಾಸಲೀಲಾಡ್ದ ಅವರು ಭಕ್ತಿಯಿಂದ ಸಮರ್ಪಿಸಿ ಕೃತಾರ್ಥರಾದರು ಅವರ ಭಕ್ತಿಗೆ ಪರಮಾತ್ಮ ಅನುಗ್ರಹ ಮಾಡಿದ ಇನ್ನ ಋಷಿ ಪತ್ನಿಯರು ಕೊಟ್ಟನ್ನು ಬೂಂದಿಸಿದ ಅಂತ ಇನ್ನೊಂದು ದೃಷ್ಟಾಂತ ಗೋಪಾಲಕರೆಲ್ಲ ಹಸುವನ್ನು ಮೇಯಿಸ್ತಾ ಗೋಸೇವೆ ಮಾಡ್ತಾ ಇರ್ತಾರೆ ಆಗ ಆ ಗೋಪಾಲಕರಿಗೆಲ್ಲ ಬಹಳ ಹಶ್ವೆ ಆಗತ್ತೆ ಕೃಷ್ಣನನ್ನು ಕುರಿತು ಕೇಳಿದಾಗ ಕೃಷ್ಣ ಹೇಳ್ತಾನೆ ಇಲ್ಲೇ ಹತ್ತಿರದಲ್ಲಿ ಸತ್ತಿರ ಯಾಗ ನಡೀತಾ ಇದೆ ಆ ಋಷಿಗಳನ್ನು ಹೋಗಿ ಕೇಳಿರಿ ಅಲ್ಲಿ ಹತ್ತಿರ ಹೋಗಿ ಅವರನ್ನ ಕೇಳ್ರಿ ಅಂತ ಆ ಋಷಿ ಇವರೆಲ್ಲ ಗೋಪಾಲಕರೆಲ್ಲ ಹೋಗ್ತಾರೆ ಅಲ್ಲಿ ಕೃಷ್ಣ ರಾಮ ಇಬ್ಬರು ಇದ್ದಾರೆ ಅವ್ರಿಗೆ ಹಶುವಾಗಿದೆ ಅಂತ ಕೇಳ್ತಾರೆ ಆಗ ಋಷಿಗಳೆಲ್ಲ ಸುಮ್ಮನೆ ಇರ್ತಾರೆ ಅವರು ಸುಮ್ಮನೆ ಇದ್ದಿದ್ದು ಅಂದರೆ ಅವ್ರಿಗಿನ್ನೂ ವೈಶುದೇವ ಹೋಮ ಇತ್ಯಾದಿ ಎಲ್ಲ ಆಗಿಲ್ಲ ಅಂತ ಈ ರೀತಿಯಾಗಿ ಕೊನೆಗೆ ವಾಪಸ್ ಬಂದು ಕೃಷ್ಣನನ್ನು ಕೇಳಿದಾಗ ಈಗ ಒಂದು ಕೆಲಸ ಮಾಡಿರಿ ಶ್ರೀಧ ಹೋಗಿ ಅವರವರ ಪತ್ನಿಯರ ಹತ್ರ ಹೋಗಿ ಹಸಿವೆ ಆಗಿದೆ ಅಂತ ಕೇಳ್ರೆ ಅವರ ಆಹಾರವನ್ನು ಕೊಟ್ಟೇ ಕೊಡ್ತಾರೆ ಅಂತ ಕೃಷ್ಣ ಹೇಳ್ತಾನೆ ಈ ಗೋಪಾಲಕರೆಲ್ಲ ಅವರ ಪತ್ನಿಯರು ಋಷಿ ಪತ್ನಿಯರ ಹೋಗಿ ಅದೇ ರೀತಿಯಾಗಿ ಹೇಳ್ತಾರೆ ಆಗ ಆ ಎಲ್ಲ ಋಷಿ ಕೂಡ ಸಂಭ್ರಮದಿಂದ ತಾವು ಸಿದ್ಧ ಬಕ್ಷ ಭಕ್ಷ್ಯ ಲೇಹ್ಯ ಪೇಯ ಎಲ್ಲವನ್ನು ತಂದು ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ರು ಕೃಷ್ಣ ಅದನ್ನು ಸ್ವೀಕಾರ ಮಾಡಿದ ಈ ಋಷಿ ಪತ್ನಿಯರು ಋಷಿಗಳ ಅನುಮತಿಯನ್ನೂ ಪಡೆದಿರಲಿಲ್ಲ ಪತಿಗಳು ಆ ರೀತಿಯಾಗಿ ಹೋಗದೇ ಇದ್ದಂಗೆ ತಡೆದಿದ್ದರು ಆದರೂ ಇಲ್ಲದೆ ಅವರನ್ನೆಲ್ಲ ಪರಿತ್ಯಾಗ ಮಾಡಿ ಕೃಷ್ಣನನ್ನು ಅಂಗಸಂಗ ಬಯಸಿ ಕೃಷ್ಣನಿಗೆ ಇದೆಲ್ಲವನ್ನು ಕೂಡ ಸಮರ್ಪಣೆ ಮಾಡಬೇಕು ಅಂತ ಭಕ್ತಿಯಿಂದ ಬಂದಿದ್ದರು ಅದನ್ನು ಭಕ್ತಿಗೆ ಮೆಚ್ಚಿ ಪರಮಾತ್ಮ ಅವರನ್ನು ಅನುಗ್ರಹ ಮಾಡಿದ ಇನ್ನು ಕುಬುಜೆ ಗಂಧಕ್ಕೆ ಒಲಿದ ಕುಬ್ಜೆ ಕಂಸನ ವೀಶಾಸ್ತ್ರಿ ಅವಳು ಆ ಕಂಸನಿಗಾಗಿ ಗಂಧ ಇದ್ದರೆ ಕೃಷ್ಣ ಅದನ್ನು ಕೇಳ್ದ ಆಕೆ ಮೋಹಿತಳಾಗಿ ಕೃಷ್ಣನಿಗೆ ಅದನ್ನು ಕೊಟ್ಬಿಟ್ಳು ಇದು ಅವಳು ಮಾಡಿರ್ತಕ್ಕಂಥ ಪುಣ್ಯ ಕಾರ್ಯ ಅದು ಕೂಡ ಕಂಸನ ಏಂಜಲಲ್ಲವೇ ಅಂದರೆ ಭಕ್ತಿಯಿಂದ ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದಕ್ಕೆ ಆ ತ್ರಿವಕ್ರೆಯ ವಕ್ರತೆಯನ್ನೆಲ್ಲ ನಾಶ ಮಾಡಿ ದೂರ ಮಾಡಿ ಅವಳನ್ನ ಒಂದು ಸುಂದರ ಸ್ತ್ರೀಯನ್ನಾಗಿ ಮಾಡಿಸಿದ ಹೀಗೆ ಸುಭುಜದ ಮುಂಜಿಸಿದ ಸ್ವರಮಣ ಸುಭುಜೋ ದುರ್ತರೋವಾಗ್ಮಿ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳೋಂಗೆ ಸುಭುಜ ಅಂದರೆ ಒಳ್ಳೆಯ ಮನಸ್ಸಿನವನು ಒಳ್ಳೆಯ ಚೆನ್ನಾಗಿ ಮುಂಜಿಸೋನು ಅಂತ ಅರ್ಥ ಅಂದರೆ ತನ್ನ ಸ್ವಾಖ್ಯರಸವನ್ನೇ ಸ್ವೀಕಾರ ಮಾಡ್ತಾನೆ ಸ್ವರಮಣ ಪರಮಾತ್ಮ ಆದ್ದರಿಂದ ಅದು ಎಂದು ಕೂಡ ಅವನಿಗೆ ಅಧರ್ಮ ಆಗೋದಲ್ಲ ಇನ್ಯಾರಿಗೂ ಲಭ್ಯ ಅಲ್ಲದೇ ಇರತಕ್ಕಂಥ ಸ್ವಾಕ್ಯರಸ ಅಂತ ಒಂದು ರಸ ಇದೆ ಅದನ್ನು ತಾನು ಉಂಡ ಅಷ್ಟೆ ಹೀಗಂದ ಮೇಲೆ ನಾವು ಕೂಡ ಎಂಜಲನ್ನು ನಿಷಿದ್ಧವಾಗಿರ್ತಕ್ಕಂಥ ಅಭೋಜ್ಯ ವಸ್ತುಗಳನ್ನು ಅವನಿಗೆ ನಿವೇದನ ಮಾಡ್ಬೋದಾ ಅಂತ ಸರ್ವತಾ ತಿಳಿಯಬಾರ್ದು ವರಹ ಪುರಾಣದಲ್ಲಿ ಅದನ್ನೆಲ್ಲ ನಿಷೇಧ ಮಾಡಿ ಹೇಳ್ತಾರೆ ಅದರಿಂದ ನಮಗೇ ದೋಷ ಪ್ರಾಪ್ತಿಯಾಗತ್ತೆ ಹೊರತು ಅವನಿಗೆ ಏನೂ ಇಲ್ಲ ನಾವು ಫಲಾಪೇಕ್ಷೆ ಇಲ್ಲದೆ ಕಾಮಕ್ರೋಧಾದಿಗಳಿಲ್ಲದೆ ಭಕ್ತಿಯಿಂದ ಅಲಿಷಿದ್ಧವಾಗಿರ್ತಕ್ಕಂಥ ಉತ್ಕೃಷ್ಟ ಪದವಾಗಿರ್ತಕ್ಕಂಥ ಪದಾರ್ಥಗಳನ್ನೇ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು ಆಗ ನಮ್ಮ ಆಶಕ್ತಿಯಿಂದ ಅಜ್ಞಾನದಿಂದ ಏನೆಲ್ಲ ಪ್ರಮಾದಗಳಾದರೂ ಕೂಡ ಪರಮಾತ್ಮ ಅದನ್ನು ಕ್ಷಮಾ ಮಾಡ್ತಾನೆ ನಮ್ಮ ಲೋಪದೋಷಾದಿಗಳಿಂದ ಅದು ಮೀಸಲು ಅಳದಿರಬಹುದು ಅಥವಾ ಅದು ವಿಷಪೂರಿತ ಅಂದರೆ ಕಂಟಾಮಿನೇಟೆಡ್ ಆ ರೀತಿಯಾಗಿ ಆಗಿರ್ಬೋದು ಆದರೂ ಕೂಡ ಪರಮಾತ್ಮ ಅಂತ ದೋಷಗಳನ್ನೆಲ್ಲ ಕ್ಷಮೆ ಮಾಡಿ ತಾನದನ್ನು ಪರಮ ಪವಿತ್ರವನ್ನಾಗಿ ಮಾಡಿ ಸ್ವೀಕಾರ ಮಾಡಿ ಉಂಡು ಅನುಗ್ರಹಿಸ್ತಾನೆ ತನ್ನ ಸ್ವಾಖ್ಯರಸವನ್ನು ತಾನು ಸ್ವೀಕಾರ ಮಾಡಿ ಅನುಗ್ರಹಿಸ್ತಾನೆ ಆದ್ದರಿಂದ ನಾವು ಉಣ್ಣೋದಕ್ಕಿಂತ ಮೊದಲು ಉಣ್ಣವಾಗ ಉಂಡ ಬಳಿಕ ಹೀಗೆ ಮೂರು ಹಂತದಲ್ಲೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಲೇಬೇಕು ಅಷ್ಟೇ ಅಲ್ಲ ಒಂದು ದಿನ ಪರಮಾತ್ಮನಿಗೆ ಅರ್ಪಣೆ ಮಾಡದೆ ಅಸಮರ್ಪಿತವಾಗಿರ್ತಕ್ಕಂಥ ಅನ್ನ ಉಂಡ್ರೆ ಏನು ಪಾಪ ಅಂತ ಕೇಳಿದ್ರೆ ಮೂರು ದಿನ ಉಪವಾಸ ಇರಬೇಕು ಅಂತ ವರಾಹ ಪುರಾಣ ಪ್ರಾಯಶ್ಚಿತ್ತ ವಿಧಿಯನ್ನು ನಮಗೆ ವಿಧಿಸ್ತಾ ಇದೆ ಆದ್ದರಿಂದ ಪರಮಾತ್ಮ ಕರುಣಾಸಂಧಿಯಲ್ಲಿ ತಿಳಿಸಿದಂತೆ ಸ್ಮರಿಸುವವರ ಪರಹದಗಳ ತಾ ಸ್ಮರಿಸ ಈ ರೀತಿಯಾಗಿ ಸ್ಮರಣೆ ಮಾಡ್ತಾ ಸಣ್ಣ ಪುಟ್ಟ ಲೋಪದೋಷಗಳಾಗಿದ್ದರೂ ಕೂಡ ಸ್ಮರಣೆ ಮಾಡ್ತಾ ಅದನ್ನು ಅರ್ಪಣೆ ಮಾಡಿದರೆ ಅದನ್ನು ಸ್ವೀಕಾರ ಮಾಡಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಆದರಿಂದ ಆ ಶುದ್ಧ ಸ್ತ್ರೀ ಆಗಿರ್ತಕ್ಕಂಥ ವಿರಕ್ತ ಶಿಖಾಮಣಿಯಾಗಿರ್ತಕ್ಕಂಥ ಭಕ್ತಿಯೇ ಭೂಷಣ ಅಂತ ಬದುಕಿರ್ತಕ್ಕಂಥ ಆ ಶಬರಿ ಸಮರ್ಪಣೆ ಮಾಡಿದ್ದನ್ನು ಕೃಷ್ಣ ಭಕ್ತಿಗೆ ಮೆಚ್ಚಿ ಅದನ್ನು ಸ್ವೀಕಾರ ಮಾಡ್ದ ತ್ವ ಧ್ಯಾನ ವೈಭವ ರಸಂ ರಘುನಾಥ ವೇತಿ ಮೂಲ ಫಲದ ಶಬರಿ ಭಿಭರ್ತಿ ಅಂತ ರಾಮಾಯಣದ ಹೇಳ್ದಂಗೆ ಉಚ್ಚಿಷ್ಟ ಅಂದರೆ ಉತ್ಕೃಷ್ಟತೆಯಾ ಶಿಷ್ಟ ಅಂತ ವ್ಯುತ್ಪತ್ತಿ ಅರ್ಥ ಶೇಷ ಅಂತ ಈ ರೀತಿಯಾಗಿ ಅದನ್ನು ಭಗವಂತರಿಗೆ ಸಮರ್ಪಣೆ ಮಾಡಿದ್ಲು ಶಬರಿ ಅಂತ ಪರಮಾತ್ಮ ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಹರಿ ಪಿಬೆ ಪೂರ್ಣಾನಂದ ಮಯಸ್ವಾಸ್ಯ ಚೇಷ್ಟ ನ ಪದ್ಮಪುರಾಣದ ವಾಕ್ಯವನ್ನು ಹೇಳ್ತಾರೆ ಪರಮಾತ್ಮ ಸ್ವಾಕ್ಯರಸವನ್ನು ಶುಭ ರಸವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ ಹೊರಟು ಅಶುಭವಾಗಿರ್ತಕ್ಕಂಥದನ್ನು ಎಂದಿಗೂ ಸ್ವೀಕಾರ ಮಾಡೋದಿಲ್ಲ ಆದ್ದರಿಂದ ಮುನಿಗಣ ವಿಭುಧ ಸೇವಿತ ಬಿಡುವನೇ ನಾವಿತ್ಯ ಕರ್ಮ ಫಲ ಅಂತ ಋಷಿಗಳು ದೇವತೆಗಳು ಕೆಲವೊಂದು ಬಾರಿ ಪ್ರಾರಬ್ಧ ಕರ್ಮ ವಶಾತತ್ವ ಜೀವದ್ವಯ ಅವೇಶದಿಂದನೋ ಅಜ್ಞಾನದಿಂದನೋ ಅಪರಾಧ ಮಾಡೋದು ಭೀಷ್ಮ ಪರಶುರಾಮನಲ್ಲಿ ಕೃಷ್ಣನಲ್ಲಿ ಬಾಣಪ್ರಯೋಗ ಮಾಡಿದ್ದನ್ನು ಕೇಳಿದ್ವಿ ಗರ್ಗಾಚಾರ್ಯರು ಕೃಷ್ಣನನ್ನು ಕೊಲ್ಲಿ ಬಂದಿರತಕ್ಕಂಥ ಕಾಲೇವನ್ನು ನನ್ನ ಭೃಗು ಮುನಿ ಭಗವಂತನ ವಕ್ಷಸ್ಥಳಕ್ಕೆ ಪಾದ ಪಾದಪ್ರಹಾರ ಮಾಡಿರ್ತಕ್ಕಂಥ ದೋಷ ಆಮೇಲೆ ಜರಾವ್ಯಾಧನಾಗಿ ಹುಟ್ಟಿದಾಗಲೂ ಮತ್ತೆ ಕೃಷ್ಣನ ಕಾಲಿಗೆ ಬಣ ಪ್ರಯೋಗ ಮಾಡ್ದ ಕೃಷ್ಣ ಎಲ್ಲ ಅಪರಾಧಗಳನ್ನು ಕೂಡ ಕ್ಷಮಾ ಮಾಡ್ದ ದೇವತೆಗಳು ಮುನಿಗಳೇ ಹೀಗೆ ಅಪರಾಧ ಮಾಡುವಾಗ ನಮ್ಮಿಗೆ ಅಪರಾಧ ಆಗದೆ ಇರೋ ಸಾಧ್ಯನಾ ಸರ್ವತ ಇಲ್ಲ ಆದರೂ ಕೂಡ ಅಪರಾಧ ಆದಾಗೂ ಅದನ್ನು ಸ್ವೀಕಾರ ಮಾಡತಕ್ಕಂಥ ಪರಮಾತ್ಮ ಕರುಣಾಳು ನಾವು ಸೇವೆ ಮಾಡಿದಾಗ ಈ ರೀತಿಯಾಗಿರ್ತಕ್ಕಂಥ ಅಪರಾಧ ಆದರೆ ಸ್ವೀಕಾರ ಮಾಡಲ್ವಾ ಅಂತಾದರೆ ಅವರು ಜ್ಞಾನಿಗಳು ಭಗವಂತ ಅವ್ರನ್ನ ಕ್ಷಮೆ ಮಾಡ್ತಾನೆ ಅದರಿಂದ ನಾವು ಕೂಡ ಪಶ್ಚಾತ್ತಾಪದಿಂದ ಕ್ಷಮೆಯನ್ನು ಬೇಡಿ ನಾವು ಮಾಡಿರ್ತಕ್ಕಂಥ ಅಲ್ಪವಾಗಿರ್ತಕ್ಕಂಥ ಅಶುದ್ಧ ಕರ್ಮವನ್ನು ಕೂಡ ಅರ್ಪಿಸಿದರೆ ನಾವಿತ್ತ ಕರ್ಮ ಫಲವನ್ನು ಬಿಡದೆ ಸ್ವೀಕಾರ ಮಾಡಿ ನಮ್ಮನ್ನು ಅನುಗ್ರಹಿಸ್ತಾನೆ ಹಾಗಂತ ಹೇಳಿ ಅಶುಭವಾಗಿ ಅಥವಾ ದೋಷಗಳಿಂದ ಯುಕ್ತವಾಗಿರ್ತಕ್ಕಂಥ ಕರ್ಮಗಳನ್ನು ಸ್ವೀ ಅರ್ಪಣೆ ಮಾಡಲಿಕ್ಕೆ ಲೈಸನ್ಸ್ ಅಂತಲ್ಲ ಅಜ್ಞಾತವಾಗಿ ಅಪರಿಹಾರ್ಯವಾಗಿ ಘಟಿಸಿರ್ತಕ್ಕಂಥ ಲೋಪದೋಷಗಳನ್ನು ಕ್ಷಮಾ ಮಾಡಿ ನಾಮಸ್ಮರಣೆ ಸಹಿತವಾಗಿ ಭಕ್ತಿ ಸಹಿತವಾಗಿ ಅರ್ಪಣೆ ಮಾಡಿದ್ರೆ ಅದನ್ನು ಸ್ವೀಕಾರ ಮಾಡಿ ಅನುಗ್ರಹಿಸ್ತಾನೆ ಅಂತ ನಾಲ್ಕು ದೃಷ್ಟಾಂತಗಳಿಂದ ಭಕ್ತಿಯೇ ಪ್ರಧಾನ ಅಂತಹ ಪರಮಾತ್ಮನಿಗೆ ಭಕ್ತಿಯಿಂದ ಪತ್ರಂ ಪುಷ್ ಪುಷ್ಪಂ ಫಲಂ ತೋಯ್ ಯೋಮೇ ಭಕ್ತಿಯ ಪ್ರಯಚ್ಛತಿ ಅಂತ ಯಾವುದೇ ವಸ್ತುವನ್ನಾಗಲಿ ಭಗವಂತನಿಗೆ ಭಕ್ತಿಯಿಂದ ಅರ್ಪಣೆ ಮಾಡಿದರೆ ಅದನ್ನು ಸ್ವೀಕಾರ ಮಾಡಿ ಪರಮಾನುಗ್ರಹವನ್ನೇ ಮಾಡ್ತಾನೆ ಅಂತ ದೃಷ್ಟಾಂತಗಳ ಮೂಲಕ ತಿಳಿಸಿದರು ದಾಸರು ಶ್ರೀಕೃಷ್ಣ ಅರ್ಪಣೆ